ಮೂವತ್ತೊಂಬತ್ತು ಸರ್ವಜ್ಞ ಆಚಾರ್ಯಾಣಿ ರವಿ ಅವರೊಂದಿಗೆ ನಡೆದ ಸಂಭಾಷಣೆಯಿಂದ ಯಾಜ್ಞವಲ್ಕಿನಿಗೆ ಜ್ಞಾನೋದಯವಾಯಿತು ತನ್ನೊಳಗೆ ತಾನೇ ಮಾತನಾಡಿಕೊಳ್ಳುವವನಂತೆ ಹೇಳಿದನು ಹಾಗಾದರೆ ಭೇದವೇನಿದ್ದರೂ ಚಿಕ್ಕದು ದೊಡ್ಡದು ಎಂಬುದೇನಿದ್ದರೂ ಅದೆಲ್ಲ ಪ್ರಮಾಣ ಭೇದದಿಂದ ಮಾತ್ರವಲ್ಲದೆ ಜಾತಿಯಿಂದಲ್ಲ ಅದನ್ನು ಒಪ್ಪಿಕೊಂಡವನಂತೆ ಹೇಳಿದನು ಹಾಗಾದರೆ ಪ್ರಕೃತಿಯು ಕೈಗೆ ಸಿಕ್ಕುವವರೆಯವರಿಗೂ ಈ ಸಣ್ಣತನ ಇದರ ಗುರುತಾಗಿ ಶೋಕಮೋಹಗಳು ಪ್ರಕೃತಿಯಿಂದ ಮುಕ್ತನಾದರೆ ಇವಿಲ್ಲ ಆಗಿನ ಸ್ಥಿತಿಯೇನು ತಾಯಿ ಪ್ರಕೃತಿಯಿಂದಾಚೆ ಇರುವವನನ್ನು ಶ್ರುತಿ ಭಗವತಿಯು ವರ್ಣಿಸಲಾರದೆ ಮಹಾನ್ ಬ್ರಹ್ಮ ಎಂದು ಸುಮ್ಮನಾದ ಸುಮ್ಮನಾದಳು ಇನ್ನೊಂದು ಕರೆ ಬ್ರಹ್ಮನೆಂದು ಕುರಿತು ಸತ್ಯ ಜ್ಞಾನ ಸತ್ಯಂತಂ ಬ್ರಹ್ಮ ಸತ್ಯ ಮನಂತಂ ಬ್ರಹ್ಮ ಎಂದಳು ಈ ವಾಕ್ಯದಲ್ಲಿ ಹೊರಗಿನ ವಸ್ತುಗಳ ವಿಷಯವನ್ನು ಸಂಗ್ರಹಿಸಿಕೊಳ್ಳುವ ಭಂಡಾರವಲ್ಲ ಯಾಕೆ ವಾಕ್ಯ ಅನುಕೂಲ ಕಾಲದಲ್ಲಿ ಮಠದಲ್ಲಿ ಕಾಣಿಸಿಕೊಳ್ಳುವ ಚಿಗುರಿನಂತೆ ಇದು ಅದಲ್ಲದೆ ಸಂಗ್ರಹ ಭಂಡಾರದಿಂದ ಭಂಡಾರವಾದ ಜ್ಞಾನವು ಮನವೃತ್ತಿ ಅದನ್ನು ಬಿಟ್ಟರೆ ಎಂದರೆ ಮನಸ್ಸಿಂದ ಬುದ್ಧಿವೃತ್ತಿ ಅಲ್ಲಿಂದಲೂ ಅಲ್ಲಿ ಜ್ಞಾನವೇ ತಾನಾಗಿರುವ ಬ್ರಹ್ಮ ಇಲ್ಲಿಗೆ ಹೋಗಬಹುದು ಆದರೆ ಸಕ್ಕರೆಯನ್ನು ಬಾಯಿ ಹಾಕಿಕೊಂಡು ಕೊಂಡರೆ ಹೇಗಿರುವುದರಿಂದ ಹೇಗಿರುವುದು ಎಂದರೆ ಸಿ ಆಗಿದೆ ಎನ್ನುಬಹುದು ಸಿ ಅನ್ನು ವರ್ಣಿಸುವುದಕ್ಕಾದೀತೆ ಅದರಂತೆ ಅದನ್ನು ಹೇಳುವುದಕ್ಕೆ ತೋರದೆ ಅದು ಜ್ಞಾನ ಎನ್ನುವುದು ತಿಳಿಯಿತು ಈಗ ನಿನ್ನ ಪ್ರಶ್ನೆಗಳು ಪ್ರಶ್ನವನ್ನು ತೆಗೆದುಕೊಂಡು ಜ್ಞಾನರೂಪಿಯಾದ ಬ್ರಹ್ಮವು ಪಂಚಭೂತಗಳಿಗೆ ಗುಣತ್ರಯಗಳಿಗೆ ಅರ್ಥಾತ್ ಪ್ರಕೃತಿಗೆ ಸೇರಿಕೊಂಡು ಹೀಗೆ ಚಿಕ್ಕವನಾಗಿ ಚಿಕ್ಕ ಚಿಕ್ಕವನಾಗಿರುವುದು ಇದೇ ಪ್ರಕೃತಿಯಲ್ಲಿದ್ದರೂ ತನ್ನ ಗುಣಗಳನ್ನು ಕಳೆದುಕೊಂಡಿರುವುದೇನು ಅದರಿಂದ ಸರ್ವಜ್ಞನು ಹೌದೋ ಅಲ್ಲವೇ ತಾಯಿ ಇದು ನಿಜವಾಗಿಯೂ ಪ್ರೌಢೀವಾದ ಮಾತಿನ ಬಲದಿಂದ ನನ್ನ ಬಾಯಿ ಮುಚ್ಚಿಸಿದ್ದೀರಿ ಅಲ್ಲವೇ ಇಲ್ಲ ಯಾಜ್ಞವಲ್ಕ್ಯ ನಿನ್ನ ಬಾಯಿ ಮುಚ್ಚಿಸುವ ಕೆಲಸ ನನಗೆ ಬೇಕಿಲ್ಲ ನೀನು ನನ್ನ ಹೋಟೆಯಲ್ಲಿ ಹುಟ್ಟಿದ ಮಗನಂತೆ ನಿಜವಾಗಿ ನಿನಗೆ ಹೇಳಬೇಕೆಂದರೆ ಇಷ್ಟು ಮಾತನಾಡಿದವಳು ನಾನಲ್ಲ ನಿನ್ನ ಉಪಾಸಿಯ ದೇವತೆಯಾದ ಅಗ್ನಿದೇವ ಹೌದೋ ಅಲ್ಲವೋ ನೋಡು ಯಾಜ್ಞವಲ್ಕ್ಯನು ಕಂಡುಮುಚ್ಚಿಯನ್ನು ಸಂಧಾನ ಮಾಡಿದನು ಇದುವರೆಗೂ ತನ್ನ ದೇಹದಲ್ಲಿ ತಾನು ಕೋರಿದಡೆಯಲ್ಲಿ ದರ್ಶನ ಕೊಡುತ್ತಿದ್ದ ಯಜ್ಞೇಶ್ವರನು ಇಂದು ಆಚಾರ್ಯೆಯಲ್ಲಿ ಕುರಿತು ಕುಳಿತು ನುಡಿಯುತ್ತಿದ್ದಾನೆ ದೇವನಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಇದೇನು ವಿಚಿತ್ರ ಇದಕ್ಕಾಗಿಯೇ ಏನು ಈ ದಿನ ಜಪ ಮಾಡಿಸದೆ ಇಲ್ಲಿಗೆ ಕರೆತಂದದು ಎಂದು ಕೇಳಿದಳು ಅಗ್ನಿದೇವನು ಪ್ರಸನ್ನನಾಗಿ ಹೌದು ಇನ್ನು ನಿನಗೆ ದೇಹ ತತ್ವ ಮನಸ್ ಮನಸ್ತತ್ವಗಳನ್ನು ಹೇಳಬೇಕು ಈಗ ಹೇಳಿದುದು ಜೀವತತ್ವ ಮಾತ್ರ ಈ ದಿನ ನಿನಗೆ ಸರ್ವಜ್ಞ ಬೀಜ ಬೀಜದ ಯೋಚನೆ ಬಂದಾಗ ನೀನು ಕೇಳಿದ್ದರೆ ಆಗಲೇ ಹಳ್ಳಿಯೇ ಹೇಳುತ್ತಿದೆ ನೀನು ಕೇಳಲಿಲ್ಲ ಅದಕ್ಕಾಗಿ ಇಲ್ಲಿಗೆ ಕರೆತಂದು ಈ ಮುಖವಾಗಿ ಹೇಳಿದೆ ಇದೆಲ್ಲ ನಮ್ಮ ದೇವತೆಗಳ ಆಟ ಸದ್ಯಕ್ಕೆ ಅದಷ್ಟು ಆದಷ್ಟು ತಿಳಿದುಕೋ ಎಂದನು ಅಗ್ನಿದೇವನ ಮಾತು ಮುಗಿದ ಮೇಲೆ ಆಲಾಪಿನೇ ಕೇಳಿದರು ನಂಬಿಕೆಯಾಯಿತು ಅಗ್ನಿವೈಕ್ಯ ಆಯಿತು ದೇವತತ್ವ ಮನಸ್ತತ್ವಗಳನ್ನು ಕುರಿತು ಯಾವತ್ತೂ ಹೇಳ್ತೀರಿ ಅದು ಇಷ್ಟು ಹೊತ್ತು ಮಾತನಾಡಿದವರಿಗೆ ಸೇರಿದುದು ನಾನು ಒಂದು ಮಾತ್ರ ಹೇಳುವೆಂದು ಕೇಳುವು ಅವರು ಬಂದ ಮೇಲೆ ಅವರಲ್ಲಿ ಛಾಂದೋಗ್ಯ ಇಂದ್ರ ವಿರೋಚನೆ ವಿರೋಚನೋಪಾಖ್ಯಾನವನ್ನು ತೈತ್ತರೀಯದ ಪಂಚಾತ್ಮಕ ಸಂಕ್ರಮಣ ವಿದ್ಯೆಯನ್ನು ಕೇಳು ಪಂಚಾತ್ಮ ಸಂಕ್ರಮಣ ವಿದ್ಯೆಯನ್ನು ಕೇಳು ಯಾಜ್ಞವಲ್ಕೆಯನ್ನು ಆಗಲಿ ಆಗಲೆಂದನು ನಮಸ್ಕಾರ ಪೂರ್ವಕವಾಗಿ ಬೀಳ್ಕೊಂಡು ತನ್ನ ಗುಡಿಸಲಿಗೆ ಹೋದನು ದಾರಿಯಲ್ಲಿ ತನಗಾದ ಅನುಭವವನ್ನು ಕುರಿತು ಯೋಚನೆಗಳು